ಜ್ಞಾನವೆಂಬುದು ಮೀಥ್ಯ ಅಸಮೀಚೀನ ದುಃಖದ ರಂಗವೇ ಸಮೀಚೀನ ಬುದ್ಧಿ ನಿರಂತರದಿ ಕಲಿಗೆ ಹೋದ ದೈತ್ಯರಳು ಹೀನಳೆನಿ ಪಡ ಕಲಿ ಮಾನಿಗೆ ಶತ ವಿಪ್ರಚಿತ್ತಿಗೆ ಊನ ಕಾಲನೇಮಿಯೇ ಕಂಸನೆಸಿದನು ಕಲಿಯಿಂದ ಪ್ರಾರಂಭ ಮಾಡಿ ಕಾಲನೇಮಿ ಪರ್ಯಂತ ತಾರತಮ್ಯವನ್ನು ಹೇಳ್ತಾರೆ ಜ್ಞಾನವೆಂಬುದು ಮಿಥ್ಯ ದೈತ್ಯರಿಗೆ ಜ್ಞಾನ ಅಂದರೆ ಮಿಥ್ಯಾಜ್ಞಾನ ಸ್ವರೂಪ ಹೊರತು ದೈತ್ಯರ ಜ್ಞಾನ ಅಂದರೆ ಸುಜ್ಞಾನ ಅಲ್ಲ ದುಃಖ ತರಂಗ ಅವರು ಸಾಗರಕ್ಕೆ ಸದೃಶವಾಗಿರತಕ್ಕಂಥ ದುಃಖ ಸ್ವರೂಪರು ಅಲೆಗಳು ಹೇಗೆ ಸಮುದ್ರದಲ್ಲಿ ಒಂದಾದ ಮೇಲೊಂದು ಬರುತ್ತೆ ಹಾಗೆ ದೈತ್ಯರಿಗೆ ದುಃಖ ಪ್ರಾಪ್ತಿ ಅನ್ನೋದು ನಿರಂತರವಾಗಿ ಒಂದಾದ ಮೇಲೊಂದು ಬರುತ್ತೆ ಸಮೀಚೀನ ಬುದ್ಧಿ ವಿದ್ಯಾಜ್ಞಾನ ಉಳ್ಳವರಾದರೂ ಕೂಡ ಅದೇ ಸರಿ ಎಂದು ತಿಳ್ಕೊಳ್ಳುವಂತಹ ಸ್ವರೂಪ ಜ್ಞಾನವನ್ನು ಹೊಂದಿದವರು ದೈತ್ಯರು ಸಮಸ್ತ ದೈತ್ಯ ಅಂತಹ ವಿದ್ಯಾಜ್ಞಾನದ ಪರಮಾವಧಿ ಅನ್ನೋದು ಕಲಿ ಏನಿದೆ ಅಲ್ಲ ಮಹಾಪುರುಷ ಅವನಿಗೆ ಇದೆ ಸದಾಕಾಲಕ್ಕೂ ಇದೇ ರೀತಿಯಾಗಿ ಇರುವಂಥದ್ದು ಈ ಕಲಿಗೆ ಸುಖವೇ ದುಃಖವೇ ಸುಖ ಬುದ್ಧಿ ಕಲಿಗೆ ಇರುತ್ತೆ ಆದ್ದರಿಂದ ಅವನ ಸಮ ಲೋಕದಲ್ಲಿ ಯಾರೂ ಇಲ್ಲ ಆಮೇಲೆ ರುದ್ರಭಕ್ತಿಯಲ್ಲಿ ಇವನಿಗಿಂತ ಶ್ರೇಷ್ಠನಾದವನು ಯಾರೂ ಇಲ್ಲ ಅವನೇ ದುರ್ಯೋಧನ ಕೇವಲ ಅತ್ಯಂತ ದುಃಖ ಸ್ವರೂಪವನ್ನು ಹೊಂದಿದವನು ಇವನಿಗೆ ನೂರು ಗುಣಗಳಿಗಿಂತ ತಾರತಮ್ಯದಲ್ಲಿ ಕಡಿಮೆಯಾದವಳು ಅವನ ಪತ್ನಿ ಅಲಕ್ಷ್ಮಿ ಲೋಕದಲ್ಲಿ ಮಂಥರ ಅಂತ ಅಲಕ್ಷ್ಮಿ ಇವಳಿಗಿಂತ ನೂರು ಗುಣಗಳಿಂದ ಹೀನ ವಿಪ್ರಚಿತ್ತಿ ಜರಾಸಂಧನೇ ವಿಪ್ರಚಿತ್ತಿ ಇವನಿಗಿಂತ ನೂರು ಕಡಿ ಗುಣ ಕಡಿಮೆ ಕಾಲನೇಮಿ ಅವನೇ ಕಂಸ ಕಾಲನೇಮಿ ಈ ವಿಷಯಗಳನ್ನಾಗಿ ಈ ಪದ್ಯದಲ್ಲಿ ತಿಳಿಸ್ತಾರೆ ಕಲಿ ಪತ್ನಿಯಾಗಿರ್ತಕ್ಕಂಥ ಅಲಕ್ಷ್ಮಿ ಮುಂದೆ ತ್ರೈತಾಯುಗದಲ್ಲಿ ಮಂಥರೆಯಾಗಿ ಹುಟ್ಟಿ ರಾಮನ ಪಟ್ಟಾಭಿಷೇಕಕ್ಕೆ ವಿಘ್ನ ಮಾಡುವ ಪ್ರಯತ್ನವನ್ನು ನಡೆಸಿ ಅಂಧ ತಮಸ್ಸಿಗೆ ವಿಶೇಷ ಸಾಧನೆಯನ್ನು ಮಾಡಿಕೊಂಡು ಮಹಾರಾಕ್ಷತಿ ಅಲಕ್ಷ್ಮಿ ಅಂತ ಮಹಾಭಾರತ ತಾತ್ಪರ್ಯದಲ್ಲಿ ತಿಳಿಸ್ತಾರೆ ಆದ್ದರಿಂದ ದೈತ್ಯರಿಗೆ ಜ್ಞಾನ ಅಂದರೆ ಅದನ್ನೇ ಸರಿ ಅಂತಾರು ದುಃಖ ಅಂತೇ ಸರಿಯಾಗಿ ತಿಳ್ಕೊಂಡ್ರು ಕೆಟ್ಟ ದುಃಖ ಪರಂಪರೆಯಾಗಿ ತಮಗೆ ಕಂಡಿದ್ದು ಭ್ರಮೆಯಿಂದ ಒಳ್ಳೆಯ ಸುಖ ಅನ್ನು ತಪ್ಪು ಗ್ರಹಿಕೆ ಅನ್ನೋದಿರುತ್ತೆ ಇದು ದೈತ್ಯರಲ್ಲಿ ಕಲಿಗೆ ನಿರಂತರ ಇದೆ ಇವನಿಗೆ ನೂರು ಗುಣ ಕಲಿಪತ್ನಿ ಅವಳಿಗಿಂತ ನೂರು ಗುಣ ವಿಪ್ರಚಿತ್ತಿ ಅವನಿಗಿಂತ ನೂರು ಗುಣ ಕಡಿಮೆ ನೀಚನಾಗಿರುವ ಕಾಲನೇಮಿ ಅವನೆ ಕಂಚನಾಗಿ ಹುಟ್ಟಿದ್ದು ಈ ಕಲಿ ದುರ್ಯೋಧನ ಅತ್ಯಂತ ದುಃಖ ಸ್ವರೂಪನೇ ಆಗಿದ್ದರೂ ಪ್ರಾರಬ್ಧ ವಶದಿಂದ ವಾಯುದೇವರ ಆವೇಶವನ್ನು ಹೊಂದಿ ಚಕ್ರವರ್ತಿಯಾಗಿ ಕೆಲ ಕಾಲ ರಾಜ್ಯಭಾರವನ್ನು ಮಾಡಿದ ಮೆರೆದ ಕಲಿ ಪತ್ನಿಯಾಗಿರ್ತಕ್ಕಂಥ ಅಲಕ್ಷ್ಮಿ ಅವಳೇ ರಾಮಾವತಾರದಲ್ಲಿ ಮಂಥರೆಯಾಗಿ ಹುಟ್ಟಿ ವಿಶೇಷವಾಗಿ ಧಮ ಸಾಧನೆಯನ್ನು ಮಾಡಿಕೊಂಡ್ಳು ಕೃಷ್ಣಾವತಾರದಲ್ಲಿ ಪಾರ್ವತಿ ಆವೇಶದಿಂದ ದ್ರೌಪದಿ ವಸ್ತ್ರಾಪಹಾರ ಪ್ರಸಂಗದಲ್ಲಿ ಸೌಜನ್ಯದಿಂದ ಹತ್ತು ಇದು ಅವಳ ಪ್ರಾರಬ್ಧ ಅಂತ ತಿಳಿಸ್ತಾರೆ ವಿಪ್ರಚಿತ್ತಿ ಜರಾಸಂಧನಾಗಿ ಮಹಾ ರುದ್ರಭಕ್ತ ಅಂತ ಖ್ಯಾತಿಯನ್ನು ಪ್ರಸಿದ್ಧಿಯನ್ನು ಪಡೆದಿದ್ದ ಆದರೆ ದುರ್ಯೋಧನನು ಜರಾಸಂಧನಿಗಿಂತ ಹೆಚ್ಚು ರುದ್ರಭಕ್ತ ಶೈವರಂತೆ ಭಸ್ಮ ತ್ರಿಕುಂಡ್ರ ಧಾರಣೆ ಮಾಡದೇ ಇದ್ದರು ರುದ್ರಾವತಾರಿ ದುರ್ವಾಸರ ಸೇವೆಯನ್ನು ಮಾಡಿ ಅವರನ್ನು ಒಲಿಸಿಕೊಂಡು ಮೃತ್ಯುಂಜಯ ಮಂತ್ರ ಜಲಸ್ತಂಭ ಅವೆಲ್ಲ ವಿದ್ಯೆಗಳನ್ನು ಮಂತ್ರಗಳನ್ನು ಪಡ್ಕೊಂಡಿದ್ದ ಜಲಸ್ತಂಭನ ವಿದ್ಯೆಯನ್ನು ಕಲಿತು ನೀರೊಳಗೆ ಕೂತು ಏಳು ದಿನಗಳ ಕಾಲ ಮಂತ್ರ ಜಪ ಮಾಡಿದ್ರೆ ಸತ್ತ ಸೈನಿಕರೆಲ್ಲ ತಿರುಗಿ ಬದುಕಿ ಬರ್ತಿದ್ರು ಬಂದು ಮುಂದೆ ಅವರು ಅವಧರೆ ಆಗ್ತಿದ್ರು ಅಂತ ಮಹಾಭಾರತ ತಿಳಿಸ್ತಾ ಇದೆ ಇಂತಹ ಮಂತ್ರ ಸ್ಥಿತಿ ದುರ್ಯೋಧನೆಗೆ ಇದೆ ಅಂತಲೇ ಪಾಂಡವರು ಅವನನ್ನು ವೈಶಪ್ಪಾಯನ ಸರೋವರದಿಂದ ಬೇಗ ಹೊರಗೆ ಬರುವಂತೆ ಮಾಡಿದ್ರು ಹೇಡಿಯಾಗಿ ನೀರೊಳಗೆ ಅಡ್ಕೋಬೇಡ ಅಂತ ಅಪಮಾನ ಮಾಡಿ ತುಂಬ ಭಾರಿ ಅವಮಾನ ಆಗುವಂತೆ ಎಲ್ಲ ಮಾತನಾಡಿದಾಗ ಮಾನಧನ ಅಂತ ಕರೆಸ್ಕೊಂಡಿರುವಂಥ ದುರ್ಯೋಧನನಿಗೆ ಕೋಪಾವೇಶದಲ್ಲಿ ತಾನು ಇದುವರೆಗೇನು ಕರಗತ ಮಾಡ್ಕೊಂಡಿದ್ದ ಎಲ್ಲ ಜಲಸ್ತಂಭನ ಮಂತ್ರಗಳೆಲ್ಲ ಮರೆತು ಹೋಯ್ತಂತೆ ಹೀಗೆ ರುದ್ರಭಕ್ತರಲ್ಲಿ ದುರ್ಯೋಧನನಿಗೆ ಸಮರಾದವರು ಯಾರೂ ಇರಲಿಲ್ಲ ರುದ್ರದೇವರ ವರದಿಂದ ಆತ ವಜ್ರಕಾಯಿನೂ ಕೂಡ ಆಗಿದ್ದ ಇದನ್ನೇ ಗರುಡ ಪುರಾಣ ಹೇಳ್ತಾ ಇದೆ ತಸ್ಮಾತ್ ಕಲಿ ಸಮೋಲೋಕೆ ಶಿವಭಕ್ತೋ ನ ಅಂತ ಕಲಿ ಪತ್ನಿಯಾಗಿರ್ತಕ್ಕಂಥ ಅಲಕ್ಷ್ಮಿಗೆ ನೂರು ಗುಣ ಕಡಿಮೆಯಾದ ವಿಪ್ರಚಿತ್ತೆ ಜಲಾಸಂದನಾಗಿ ಹುಟ್ಟಿ ಅವನ ಅಡಿಯ ಕಂಸ ಕಾಲನೇಮ್ಯ ಅವತಾರ ಇಲ್ಲಿ ನಮಗೊಂದು ಸಂಶಯ ಬರ್ತಾ ಇದೆ ದೈತ್ಯರು ಅದರಲ್ಲೂ ಕರಿ ವಿದ್ಯಾಜ್ಞಾನ ಸ್ವರೂಪ ಎಲ್ಲವನ್ನು ವಿಪರೀತವಾಗಿ ತಿಳ್ಕೊಳ್ಳೋನ ತಂದ ಮೇಲೆ ತಮಸ್ಸಿನಲ್ಲಿ ವಾಯುದೂತರು ಅವನಿಗೆ ಕೊಡುವಂಥ ದುಃಖವನ್ನು ಕೂಡ ತಪ್ಪಾಗಿ ಸುಖ ಅಂತ ತಿಳಿತಾನೆ ಅಂತ ಹೇಳಬೇಕಾಗಿತ್ತು ಆಗ ಅವನು ದುಃಖಿಯೆಲ್ಲ ಎಲ್ಲ ದುಃಖವೂ ಅವನ ಪಾಲಿಗೆ ಸುಖನೇ ಆದರೆ ಅವನಂತ ಸುಖಿ ಬೇರೆ ಯಾರೂ ಇಲ್ಲ ಅಂತ ಪ್ರಶ್ನೆ ಇದಕ್ಕೆ ಗರುಡ ಪುರಾಣ ಹೇಳುತ್ತೆ ದುಃಖ ಸುಖ ಬುದ್ಧಿಮಾನ್ ಅಂತ ದುಃಖ ವಿಷಯದಲ್ಲಿ ವಸ್ತುತಃ ಸುಖವೇ ನಾನು ದುಃಖ ಅಂತ ಭ್ರಮ ಪಡ್ತಾ ಇದ್ದೀನಿ ಪಿತ್ತ ದೋಷದಿಂದ ಸಿಹಿಯು ಕಹಿಯಾಗಿ ಕಾಣುವಂತೆ ಕಲುಷ ಜಿಪ್ಪೆಗೆ ಸುಷ್ಟು ಭೋಜನ ಜಲ ಮೊದಲು ವಿಷ ತೋರುವುದು ನಿಷ್ ಕಲುಷ ಜಿಪ್ಪೆಗೆ ಸೊರಸ ಎಲ್ಲ ಕಾಲದಲ್ಲಿ ಅಂತ ತಿಳಿಸ್ತಂಗೆ ಈ ಕಾಮಾಲ ಕಂಡಿಗೆ ಜಗತ್ತೆಲ್ಲ ಹಳದಿಯಾಗಿ ಕಾಣುತ್ತೆ ಬಿಳಿಯು ಕೂಡ ಹಳದಿಯಾಗಿ ಕಾಣುತ್ತಲ್ಲ ಹಾಗೆ ಅಂತ ಅನ್ಕೋತಾನೆ ಇದೇ ದುಃಖ ವಿಷಯದಲ್ಲಿ ಸುಖ ಬುದ್ಧಿ ಹೀಗಾಗಿ ದೈತ್ಯರು ದುಃಖವನ್ನು ದುಃಖ ಅಂತ ತಿಳ್ಕೊಂಡ್ರೆ ಅದು ಮಿಥ್ಯಾಜ್ಞಾನ ಮಿಥ್ಯಾಜ್ಞಾನ ಸ್ವರೂಪರಾಗಿರ್ತಕ್ಕಂಥ ದೈತ್ಯರಿಗೆ ಈ ಬಗೆಯ ಮಿಥ್ಯಾಜ್ಞಾನ ಬರುವುದು ಅಸಂಭವ ಏನಲ್ಲ ಅಂತ ತಿಳಿಸ್ತಾರೆ